ತುಂಬಾ ಕಂಡೇನಮ್ಮ ಕೆಳಮುಖ ಕಣ್ಣವಳ ಕಣ್ಣ ತುಂಬ ಕಂಡೇನಮ್ಮ ಕೆಳಮುಖ ಕರವಾ ಮುಗಿದು ಭಜಿಸುವ ಶ್ರೀ ನಿಮಿಷದೇವಿಯ ಕರವ ಮುಗಿದು ಭಜಿಸುವೆನು ಶ್ರೀ ನಿಮಿಷ ದೇವಿಯ ಕಣ್ಣ ತುಂಬ ಕಂಡೇ ನಮ್ಮ ಕೆಳಮುಖ ಕಣ್ಣವಳ ಜಗದ ಜನನೀ ಕಮಲ ಮುಗಿಯು ಹಣೆಗೆ ಹಸಿರು ತಿಲಕವಯಿಟ್ಟು ಜಗದ ಜನನಿ ಕಮಲ ಮುಖಿಯು ಹಣೆಗೆ ಹಸಿರು ತಿಲಕವ ಇಟ್ಟು ಜರತಾರಿ ಸೀರೆಯ ಉಟ್ಟು ತಿರಕೆ ಕಿರೀಟ ಧರಿಸಿರೋ ದೇವಿಯ ಜರತಾರಿ ಸೀರೆಯ ಉಟ್ಟು ಚಿರಕೆ ಕಿರೀಟ ಧರಿಸಿರೋ ದೇವಿಯ ಕಣ್ಣ ತುಂಬ ಕಂಡೇ ನಮ್ಮ ಕೆಳಮುಖ ಕಣ್ಣವಳ ಬಲಗಲಿ ತ್ರಿಶೂಲ ಎಡಗಲಿ ಢ ಮರುಗಯ ಹಸ್ತದಿ ಕುಳಿತಿರುವ ಬಲಗಲಿ ತ್ರಿಶೂಲ ಎಡಗಲಿ ಡ ಮರುಗ ಭಯ ಹಸ್ತದಿ ಬಂಗಾರದ ಹೊಳಪೋ ಹೊತ್ತ ವದನ ಬಂಗಾರದ ಹೊಳಪೋ ಹೊತ್ತ ಕೇವಂದಿಸಿ ಕಣ್ಣ ತುಂಬ ಕಂಡೇ ನಮ್ಮ ಕೆಳಮುಖ ಕಣ್ಣವಳ ಕುಸುಮ ಪರ್ಚೆ ಮಾಲೆಯಿಂದ ಶೃಂಗಾರವಾಗಿ ಕಂಗುಳಿಪ ಕುಸುಮ ಪಚೆ ಮಾಲೆಯಿಂದ ಶೃಂಗಾರವಾಗಿ ಕಂಗುಳಿಪ ಕಲ್ಪತರೋಕಾಮಧೇನೊಕ್ಕಳೆಯುಳ ಕದ ಪೋಣ ಕಲ್ಪ ತರೋ ಕಲ್ಪತರು ಕಾಮದೇನು ಕಳೆಯುಳ್ಳ ಕದಪೋಳ ಕಣ್ಣ ತುಂಬ ಕಂಡೇ ನಮ್ಮ ಕೆಳಮುಖ ಕಣ್ಣಗಳ ನಿಮಿಷದಲ್ಲೇ ನೋವ ದೋರುವ ಕ್ಷೀರಸಾಗರಿಯ hara kotta nada sarasvatiya ninde hannina hara kotta nada sarasvatiya kanna sundar kandenamma kelamuka kannavala nimichana garadali nelasi nimichadali varava sudisi nimichana garadali nelasi दयानि वरवा सुरति नयन धलि नवर सहरिति निधि दू मेदेव ओला दयानि जदी नवर सहरिति निधि दू मेरे ओला कन्हा तुम ब कंडे नम्मा गरुत कन्ना वडा ಚಕ್ರವಾತಿನಿ ಮಧುರಾಚರ್ಯಾ ಚೈತನ್ಯ ದಾಯಿನಿಯ ಶ್ರೀಚಕ್ರವಾತಿನಿ ಮಧುರಾಚರ್ಯಾ ಚೈತನ್ಯ ದಾಯಿನಿಯ ಸರ್ವಾಭರಣದಿ ಅಲಂಕೃತನಾಗಿ ತಿ ಸಂಪದ ಸೌಭಾಗ್ಯ ಕೊಡುವಳ ಸರ್ವಾಭರಣದಿಯಲಂಕೃತಳಾಗಿ ತಿರಿ ಸಂಪದ ಸೌಭಾಗ್ಯವ ಕೊಡುವಳ ಕಣ್ಣ ತುಂಬ ಕಂಡೇನ ಕೆಳ ಮುಖ ಕಣ್ಣವಳ ದೋಸರಳಾ ಪರಿಹರಿಸೋದ ಅಂತರ್ಮುಖಿಯಾಗಿ ಸಂತುಷ್ಟಿಗೊಳಿಸಿ ದೋಷಗಳ ಪರಿಹರಿಸೋದ ಅಂತರ್ಮುಖಿಯಾಗಿ ಸಂತುಷ್ಟಿಗೊಳಿಸಿ ಧನ್ಯರನ್ನಾಗಿಸಿ ಭಕ್ತರ ಕೋರಿಕೆಯ ಈಡೇರಿಸುವವಳ ಧನ್ಯರನ್ನಾಗಿಸಿ ಭಕ್ತರ ಕೋರಿಕೆಯ ಈಡೇರಿಸುವವಳ ಕಣ್ಣ ತುಂಬ ಕಂಡೇನ ಕಣ್ಣವಡ ವೈಭವರೂಪಿ ಗೋಮಲಾಂಗಿ ಮೋಕ್ಷದಾಯಿನಿಯ ವೈಭವರೂಪಿ ಕೋಮಲಾಂಗಿ ಮೋಕ್ಷಿನಿಯಾ ಒಳಿದೋವಾ ು ಬಂದು ಜಿಹ್ವೆಯೊಳಗೆ ನೆನಹಸಿ ಪೊತಾಯಿಯ ಒಲಿದು ಹೋವಾ ಕೊಟ್ಟು ಬಂದು ಜಿಹ್ವೆಯೊಳಗೆ ನೆನಹಸಿ ಪೊತಾಯಿಯ ಕಣ್ಣ ತುಂಬಾ ಕಂಡೇ ಅಮ್ಮ ಕೆಳಮೊಪ್ಪ ಕಣ್ಣವಡ ಎಷ್ಟೋ ವರ್ಣಿಸಲಿ ಹೇಸಳೆನ ಪೊತ್ತೆ ಮಾರ್ಗಲಿ ಎಷ್ಟೋ ವರ್ಣಿಸಲೀ ಹೆಸಳೆನಿ ಿ ಮಾರ್ಗದಲ್ಲಿ ಎಳೆ ಬೆಳಕಿನ ಜ್ಯೋತಿಯ ನಡುವೆ ಮಿಂಚುತ್ತಿರುವ ಸುಂದರ ಪಾದವ ಬೆಳಕಿನ ಜ್ಯೋತಿಯ ನಡುವೆ ಮಿಂಚುತ್ತಿರುವ ಸುಂದರ ಪಾದವ ಕಣ್ಣ ತುಂಬ ಕಣ್ಣೇ ನಂಬ ಕೆಳ ಮುಖ ಕರವಾ ಮುಗಿದು ಭಜಿಸುವನು ಶ್ರೀ ನಿಮಿಷದೇವಿ ಕಣ್ಣಕುಂಬ ಕಂಡೇನ ಕೆಳಮುಖ ಕಣ್ಣವಳ